ಶಸ್ತ್ರಣಾಕವಾಕ್ಯವ ಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರು ಗುರುವೂನ್ ಭಜೇ ಶರ್ವಾವೃಂದಾರಕಮೌಳಿವೃಂದ್ರವೃಂದೇ ಆನಂದತೀರ್ಥಾರಿ ಶಿರೋಮಣೆಸ್ತಾಂದ್ರಣಮಿತ್ಯ ವೇದವ್ಯಾಸಗುಣಾ ವಿದೀಶಸ ಮಾಂ ನಿರಶ ಗತಕ್ಲೇಶ ಕೂರ್ವನಾಶಂ ಲಕ್ಷ್ಮೀಕರತು ಪ್ರಣಮಗ್ರೀವಂ ದೇವ್ರವರ್ತಿ ನಾರಾಯಣಗುಣಾಶ್ವೋದಯಸ್ಥಿತಿ ಪ್ರದ ಜ್ಞಾನ ಪ್ರದ ವಿಬುಧ ಸ್ವರಸೌಖ್ಯಧು ಸತ್ಕಾರಣಾ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಸಕಲೋಕನಸ್ತಂಚುಣ್ಯವರ್ಜಿತ ನಾರಾಯಣ ಸರಸ್ವತೀ ವ್ಯಾಸರ ಹರಿ ಓಂ ಶುತ್ ಹನುಮದಿ ಸ ಆರುಷ್ಯ ವಾರು ವಾಯುಸುತ ಮಂಗದಗೇನಯುಕ್ತ ಸೌಮಿತ್ರೇಣ ಸರವಿಜ ಸಹಸೇನಯಾಗ ರಾಮಚಂದ್ರ ದೇವರು ಯಾವಾಗ ಹನುಮಂತ ದೇವರು ಅಲ್ಲಿ ಪ್ರಯಾಣ ಮಾಡಿದ್ದೇನಲ್ಲ ಆದರ ಇಡೀ ವಾರ್ತೆಯನ್ನ ಕುತು ವಿಸ್ತಾರವಾಗಿ ಕೇಳ್ತಾರೆ ಕೇಳ್ತಾರೆ ಅನ್ನೋ ದೃಷ್ಟಿಯಲ್ಲೇ ವಿಸ್ತಾರವಾಗಿ ಎಲ್ಲ ಕಡೆಯಲ್ಲೂ ಹುಡುಕಿದ್ರು ಇಲ್ಲಿ ಹುಡುಕಿದೆ ಇಲ್ಲಿ ಹುಡುಕಿದೆ ಹೀಗೆ ಹೋದೆ ಹೀಗೀಗ ಮಾಡಿದೆ ಇಂತಿಂತವ್ರು ಇದ್ರು ಅದಕ್ಕೆ ಮುಂಚೆ ಕಪಿಗಳೆಲ್ಲ ಸೇರಿಬೋದಾಗ ಏನೇನಾಯಿತು ಎಲ್ಲ ಸಮಸ್ಯೆಗಳ ಬಗ್ಗೆ ವಿವರಣೆ ಕೊಟ್ಟಾಗ ಪರಮಾತ್ಮನಿಗೆ ಬಹಳ ಪ್ರೀತಿ ಅಂತ ಅನ್ನಿಸ್ತು ಕೆಲಸ ಮಾಡಿ ಕಡೆಗೆ ಮುಖ್ಯ ಇಷ್ಟೆಲ್ಲ ಆಗಬೇಕಾಗಿದ್ದು ಕಾರ್ಯಸಾಧನೆ ಸೀತಾದೇವಿಯರ ದರ್ಶನ ಆಗಬೇಕಾಗಿತ್ತು ಲೋಕದೃಷ್ಟಿಯಿಂದಾಗಿ ಸೀತಾದೇವಿಯನ್ನು ಹುಡುಕೊಂಡು ಬಂದರೂ ಗೊತ್ತಿರಲಿಲ್ಲ ನಮ್ಗೆ ಪರಿಚಯ ಆಯಿತು ಲೌಕಿಕವಾಗಿ ಇದನ್ನು ತೋರಿಸಬೇಕಾಗಿತ್ತು ತೋರಿಸಿದ್ದಾಯಿತು ಆಗ ಹಗಾರಿ ಇನ್ನೇನು ಮಾಡೋಣ ಎಲ್ಲ ಕಪಿಗಳು ಅದು ಬಾಲ್ಮೀಕರಣದಲ್ಲಿ ಬಹಳ ವಿಸ್ತಾರವಾಗಿತ್ತು ಕಪಿಗಳಿಂದ ಹಿಡಿದುಕೊಂಡು ಎಲ್ಲರನ್ನೂ ದೊಡ್ಡ ದೊಡ್ಡ ಸಚಿವರು ಅವರನ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ತಾರೆ ಈಗ ಏನ್ ಮಾಡಬಹುದು ಈಗ ನಾನು ಬರಬೇಕಾ ಬೇಡ್ವಾ ಎಲ್ಲ ಕಪಿಗಳೋ ಅಥವಾ ಯಾರು ಮುಖಂಡರೋ ಅವರನ್ನು ಮಾತ್ರ ರಾವಣದ ಮೇಲೆ ಯುದ್ಧಕ್ಕೆ ಅಂತ ಕಳಿಸಿ ಹೊಡೆದು ತೊಗೊಂಡು ಇಲ್ಲ ಅಷ್ಟು ಬೇಡ ಉಪಾಯ ಮಾಡಿ ಮೆಲ್ಲಿಗೆ ಸೀತಾದೇವಿಯವರನ್ನ ಮಾತ್ರ ಅಪಹರಣ ಮಾಡ್ಕೊಂಡು ಬರೋದು ತಗೊಂಡು ನಾವಿಲ್ಲ ರಾಮದೇವರು ಸಂದೇಶ ಕಳಿಸಿದ್ದಾನೆ ಬರಬೇಕಂತೆ ಅದು ಪೌರುಷದ ಪ್ರತೀಕ ಆಗೋಲ್ಲ ಅದು ಮತ್ತೆ ಸೀತಾಕೃತಿ ಕೇಳ್ಕೊಂಡಿರೋದೆ ಅದನ್ನು ನಾನು ಒಬ್ಬಳಲ್ಲ ನನ್ನಂತೆ ಇನ್ನೂ ಅನೇಕ ಜನ ಇದ್ದಾರೆ ತುಂಬಾ ಹಿಂಸೆ ಆಗ್ತಾ ಇದ್ದಾರೆ ಒಟ್ಟು ರಾವಣನ ವ್ಯಾಪಾರವೇ ಅಂತ್ಯ ಆಗ್ಬೇಕು ಅಂದ್ರೆ ರಾಮನೇ ಬರಬೇಕು ಇಲ್ಲದಿದ್ದರೆ ಹನುಮನ್ ದೇವರೇ ಕರ್ಕೊಂಡ್ಬಿಡ್ತಿದ್ರು ಎಲ್ಲ ಮಾಡಿದವರು ಅವರೇ ಹೆಗಲ್ ಮೇಲೆ ಕುಡಿಸ್ಕೊಂಡು ಕರ್ಕೊಂಡ್ಬಿಟ್ಟರು ಇಲ್ಲ ಆ ರೀತಿಯಲ್ಲಿ ಕರ್ಕೊಂಡ್ಬರೋದ್ರಲ್ಲಿ ಅರ್ಥ ಇಲ್ಲ ಹೀಗಾಗಿ ತುಂಬ ಚರ್ಚೆ ಮಾಡ್ತಾರೆ ಈ ಚರ್ಚೆಯಲ್ಲೆಲ್ಲ ಕಡೆಗೆ ಹನುಮಂತ ದೇವರು ಹೇಳಿದ್ದೆ ಶುತ್ವ ಹನುಮದೂದಿತಂ ಹನುಮಂತ ದೇವರು ಹೇಳಿದ್ದೇ ಕಡೆಗೆ ನಿಶ್ಚಿ ಎಲ್ಲ ಅಲ್ಲಿ ಹೋಗೋಣ ಎಲ್ಲರೂ ಸೇರಿ ಹೋಗೋಣ ರಾವಣನ ಮೇಲೆ ಯುದ್ಧ ಮಾಡೋಣ ಅವನನ್ನು ಕೊಂದು ಸೀತಾದೇವಿಯರನ್ನ ಕರ್ಕೊಂಡ್ಬರೋದು ಅಂದರೆ ಇಡೀ ಲಂಕಾಪಟ್ಟಣದಲ್ಲೇನೆ ಅಸುರ ಸಂಹಾರ ಅಂತ ಅನ್ನೋದು ಪೂರ್ಣ ನಡೀಬೇಕು ಅಲ್ಲೆಲ್ಲರೂ ರಾಕ್ಷಸರು ಉಳಿದೇಬಾರದು ಹಾಗೆ ಮಾಡಲಿಕ್ಕೆ ಸಮರ್ಥನಾದ್ದರಿಂದ ರಾಮಚಂದ್ರ ಪ್ರಭು ಕೆಲಸ ಮಾಡೋದೇ ಯೋಗ್ಯ ಅದರಿಂದ ಎಲ್ಲರೂ ಲಂಕಿಗೆ ಮುತ್ತಿಗೆ ಹಾಕೋಣ ಇವರೇನೋ ಒಬ್ಬರು ಹಾಕಿಕೊಂಡು ಹೋಗಿದ್ರು ಎಲ್ಲರೂ ಹೇಗೆ ಬರ್ತಾರೆ ಅದಕ್ಕೆ ಇಲ್ಲ ಸಮುದ್ರಕ್ಕೆ ಸೇತುವೆ ಕಟ್ಟೋಣ ಮೊದಲು ಇಲ್ಲೇ ನಿರ್ಧಾರ ಆಗಬೇಕು ಇಲ್ಲಿ ನಿರ್ಧಾರ ಮಾಡಿಕೊಂಡು ಸುಮ್ಮನೆ ಅಲ್ಲಿ ಹೋಗಿಲ್ಲ ಇಲ್ಲಿ ನಿರ್ಧಾರ ಆಗುತ್ತೆ ಸಮುದ್ರಕ್ಕೆ ಸೇತುವೆ ಕಟ್ಟಿಬಿಡೋಣ ಹ್ಯಾ ಕಟ್ಟಬೇಕು ಯಾರು ಕಟ್ಟಬೇಕು ಸಮುದ್ರ ರಾಜನನ್ನೇ ನಾನು ದಾರಿ ಕೇಳ್ತೇನೆ ಎಂದು ಬರ್ತಾನೆ ಪರಮಾತ್ಮ ಸಮುದ್ರ ರಾಜನನ್ನೇ ಆ ದೇವತೆಯನ್ನೇ ದಾರಿ ಕೇಳೋಣ ದಾರಿ ಕೇಳಿ ಆ ದಾರಿಯಾದ ಪ್ರದೇಶದಲ್ಲಿ ಸೇತುವೆ ಕಟ್ಟಿ ಹೋಗೋಣ ಹೀಗೆ ಮೊದಲೇ ನಿಶ್ಚಯ ಮಾಡಿಕೊಂಡು ಸರವಿಜ ಸೇನೆಯಾಗ ಸುಗ್ರೀವಾದಿಗಳನ್ನು ಮುಂದಿಟ್ಟುಕೊಂಡು ಬಟ್ಬಿಡ್ತಾನೆ ರಾಮಚಂದ್ರ ದೇವರು ಎಲ್ಲರಂತೆ ನಡ್ಕೊಂಡು ಬರೋಲ್ಲ ಅಂಗದ ಲಕ್ಷ್ಮಣನನ್ನು ಹೊತ್ತು ಬರ್ತಾನೆ ರಾಮಚಂದ್ರನನ್ನು ಚಕ್ರವರ್ತಿ ಮುಂದೆ ಅವನು ಮಜ್ಮಾ ಗೊತ್ತಾಗಿದೆ ಅದರಿಂದಾಗಿ ಆತನನ್ನು ಹೆಗಲ ಮೇಲೆ ಹನುಮಂತ ದೇವರು ಕೂರಿಸ್ಕೊತಾರೆ ಲಕ್ಷ್ಮಣನನ್ನು ಕರ್ಕೊಂಡು ಬರ್ತಾರೆ ಸಂಪ್ರಾಪ್ಯ ದಕ್ಷಿಣಮಾಂ ನಿಧಿ ಮತ್ರ ದೇವ ಶಿಷ್ಯೇ ಜಗದ್ಗುರು ತಮೋಪ್ಯವಿಶ್ಯ ಶಕ್ತಿ ಅಗ್ರೇಹಿ ಮಾರ್ಧವಂ ಅನುಪ್ರಥೆಯ ಧರ್ಮಂ ಪಂಥಾನಮರ್ಥಿತು ಅಪ್ರತಿ ಪ್ರತೀತ ಪರಮಾತ್ಮ ಅವಿಷ್ಯ ಶಕ್ತಿ ಅವನಿಗೆ ಇಷ್ಟು ಅಷ್ಟು ಅಂತ ಶಕ್ತಿ ಸಾಮರ್ಥ್ಯಗಳಿಗೆ ಇಷ್ಟು ಅಂತೂ ಒಂದು ಎಲ್ಲೇ ಇಲ್ಲ ಆದರೂ ಕೂಡ ಅಪಾರ ಶಕ್ತಿಯಾದಿಗಳಿಂದ ಭರಿತನಾಗಿದ್ದರೂ ಕೂಡ ಪರಮಾತ್ಮ ಅಲ್ಲು ಹೋಗಿ ಸಮುದ್ರದ ಮುಂದೆ ಸುಮ್ಮನೆ ಕೂತ್ಬಿಟ್ಟನಂತೆ ಅಷ್ಟೇ ಏನು ಮಾತಾಡಲಿಲ್ಲ ಸುಮ್ಮನೆ ಹೊತ್ಕೊಂಡ್ಬಿಡ್ತಾನೆ ತಾನು ಯಾರು ಬಂದಿರೋದು ಏನು ಇರುತ್ತಾ ಪರಿಚಯ ಆಗುತ್ತಾ ಅವ್ರು ಗುರುತಿಸ್ತಾನ ನೋಡೋಣ ಅಂತ ಸುಮ್ಮನೆ ಹೊ ಕೂತ್ಬಿಡ್ತಾನೆ ಪರಮಾತ್ಮ ಕಾಲಕ್ಕೆ ಆಗ ಪಂಥಾನ ಅರ್ಥಿತು ದಾರಿಯನ್ನು ಕೇಳಲಿಕ್ಕೋಸ್ಕರನೇ ಮೊದಲೇ ನಿರ್ಣಯ ಆಗಿದೆ ಎಲ್ಲ ಕಪಿಗಳು ಕೂಡ ಅದೇ ರೀತಿಯಲ್ಲಿ ಭದ್ರವಾಗಿ ಏನು ವಿಚಾರ ಮಾಡಿದೆ ರಾಮದೇವರ ಮುಖ ನೋಡ್ತಾ ಕೂತ್ ಬಿಡ್ತಾರೆ ನೋಡೋದೇ ಒಂದು ಆನಂದ ಗಂಭೀರವಾಗಿ ಪರಮಾತ್ಮನೂ ಕೂಡ ಧ್ಯಾನಾಸಕ್ತನಂತೆ ಕೂಡ್ತಾರೆ ಹಾಗ ಚರಿತ್ರೆ ನಡೆಯುತ್ತೆ ಅದನ್ನು ತಂದು ಯೋಜನೆ ಮಾಡಿದ ಆಚಾರಿ ತತ್ರಾಜ ಸವಿಭೀಷ ನಾಮದೇವ ರಕ್ಷಪತೇರವರ ಜೋ ಪೆಥರಾವಣ ಮೂರು ಜನ ಇಳಿದು ಆಕಾಶ ಮಾರ್ಗದಿಂದ ಹಾರಿ ಬರ್ತಾ ಇದ್ದಾರೆ ಅದು ಲಂಕಾಪಟ್ಟಣದ ಕಡೆಯಿಂದ ಆಶ್ಚರ್ಯ ಕೆಲವರಿಗೆ ಗಾಬರಿ ಕೆಲವರಿಗೆ ಆಶ್ಚರ್ಯ ಅದ ರಾಕ್ಷಸ ವೈಷ್ಣವ ಲಾಂಛನೆಗಳಿದ್ದಾವೆ ಕೆಲವೆಲ್ಲ ಕಪ್ಪುಗಳು ಎದ್ದುವಂತೆ ಕೆಲವು ಓಡಲಿಕ್ಕೆ ಶುರು ಮಾಡಿದಂತೆ ಕೆಲವು ರಾಮದೇವನ ನಮ್ಮ ತಿಂಕೊತವೆ ಕೆಲವು ಕಿರಿಚಿ ಆಡಿದ್ವು ಇನ್ನೇನೋ ಯಾಕೆ ಅಂತಂದರೆ ರಾಮನ ಬಂದುಬಿಟ್ಟಿದ್ದಾನೆ ಎಲ್ಲೋ ರಾವಣನೇ ಬರ್ತಾ ಇದ್ದಾನೆ ಇಲ್ಲ ಅವನ ಕಡೆ ಯಾರನ್ನೋ ಏನೋ ಮಾಡಿಬಿಡ್ತಾರೆ ನಮ್ಮನ್ನು ಅಂತ ಇನ್ನು ಕೆಲವರು ಸಿದ್ಧರಾದರಂತೆ ಯಾರು ಬಂದಿದ್ದರೆ ಹೊಡೆದು ಬಿಡೋಣ ಅಂತ ಒಬ್ಬೊಬ್ಬರಿಗೆ ಒಂದೊಂದು ವಿಚಿತ್ರವಾದ ಭಾವನೆಗಳು ರಾಮದೇವನ ಬೀಗಿರ ಸುಮ್ಮನೆ ಪೂತಿದ್ದಂತೆ ಯಾಕೆ ಹನುಮಂತೇವರು ಸುಮ್ಮನೆ ಕೂತಿದ್ದಾರೆ ಅವ್ರಿಗೆ ಅಲ್ಲಿ ಎಲ್ಲ ಪ್ರಸಂಗ ಗೊತ್ತು ಚೆನ್ನಾಗಿ ಹೀಗಾಗಿ ಅವರ ಮೇಲಿನ ನಂಬಿಕೆ ನೋಡ್ತಾ ಸುಮ್ಮನೆ ಕೂತಿರೋಣ ಅಲ್ಲಿ ಬಂದಿದ್ದು ವಿಭೀಷಣ ನಾಮಧೇಯ ರಕ್ಷಪತೆಯ ರಾವಣನ ಸೋದರ ಕಿರೀಟ ಗಿರೀಟ ತಂದೇನಲ್ಲಿ ಹಾಕಬೇಕಾಗಿದ್ದ ರಾಜಕೋಶ ಹಾಕಿತ್ತು ಎಲ್ಲ ಕಿತ್ತು ಒಬ್ಬ ದಾಸನಾಗಿ ಹ್ಯಾ ಬರಬಹುದು ಹಿಂದೆಲ್ಲ ಆ ವ್ಯವಸ್ಥೆ ಇತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರೆ ಅಲ್ಲಿಗೆ ಉಡ್ಕೊಂಡು ಹೋಗುವ ಬಟ್ಟೆ ವಸ್ತ್ರ ಉಡುಗೆ ತೊಡಗಿ ಮದುವೆ ಸಮಾರಂಭಕ್ಕೆ ಹೋಗಬೇಕಾಗಿದ್ರೆ ಅಥವಾ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗಿದ್ರೆ ಬೇರೆ ಬೇರೆ ತರೇನೋ ಹೋಗುವುದಾದರೆ ಬೇರೆ ಬೇರೆನೆ ಅಲ್ಲಿ ವ್ಯತ್ಯಾಸ ಆದರೆ ವಸ್ತ್ರ ಅನರ್ಥ ಆಗುತ್ತೆ ಈಗಾಗಲೇ ಎಲ್ಲ ಹೋದ್ರು ಒಂದೇ ತರೇ ದೇವಸ್ಥಾನಕ್ಕೆ ಹೋದ್ರೂ ಹೆಣ್ಣು ಮಕ್ಕಳ ಸಮೇತ ಅಂಗಿ ಜಡ್ಡಿ ಹಾಕೊಂಡು ಹೋಗ್ತಾರೆ ಈ ತರ ಹೋದರೆ ಅದು ಒಂದೊಂದಕ್ಕೂ ಒಂದೊಂದು ಚಿತ್ರವಿನ್ಯಾಸದ ಕ್ರಮ ಇದೆ ಆ ಕ್ರಮದಲ್ಲೇನೇ ಆತ ಬಂದಿರೋದನ್ನು ನೋಡಿ ಏನೇ ಹನುಮಂತ ದೇವ್ರು ಅವನು ಪರಿಚಯ ಮಾಡಿಸುತ್ತಾರೆ ಭೀಷಣ ಇವನು ರಾವಣನ ತಮ್ಮ ಹಿಂದೆ ಚರಿತ್ರೆ ಹೇಳಿದ್ದರೂ ನನ್ನನ್ನು ಕೊಲ್ಲಿಕ ಪ್ರಯತ್ನ ಮಾಡಿದಾಗ ತಡೆದಿದ್ದವನ ಈತನೇ ಇಷ್ಟೆಲ್ಲ ಚರಿತ್ರೆ ಹೇಳಿ ಬಂದವನನ್ನು ಅಲ್ಲೇ ಸಮುದ್ರ ತೀರದ ದೂರ ನೆಲೆಸಿಬಿಡ್ತಾರೆ ಅವನೊಳಗೆ ಬರೋ ಹಾಗಿಲ್ಲ ಅವನನ್ನೀಗ ಹತ್ತರ ಸೇರಿಸಬೇಕೇ ಬಿಡ್ಬೇಕೇ ಚರ್ಚೆ ಕೈಯಲ್ಲಿ ಆಯುಧ ಏನೇನಿಲ್ಲ ನಿರಾಧನ ಮುಂದೆ ನಿಂತಿದ್ದಾರೆ ಅದಕ್ಕೆ ಭಕ್ತೋಧಿಕಂ ರಘುಪತೌ ಅತಿ ಧರ್ಮನಿಷ್ಠ ತೋ ಜಗಾಮ್ ರಾವಣ ಮೊದಲೇ ಓಡಿಸಿದ್ದಾನೆ ಯಾಕೆ ಓಡಿಸಿದ್ದಾನೆ ಅಂದರೆ ರಾಮಚಂದ್ರ ದೇವರು ಭಕ್ತ ಅಂತ ಮೊದಲಿಂದ ವೈಷ್ಣವ ಅಂತ ಇಲ್ಲಿ ಬಂದಿಲ್ಲ ಪ್ರಕರಣ ಇಲ್ಲಿ ಆಚಾರ್ಯನು ಹೇಳಿದೆ ಮೂಲ ರಾಮಾಯಣ ಅಥವಾ ಸಂಗ್ರಹ ರಾಮಾಯಣ ಈ ಮೂರು ಜನರು ಕೂಡ ತಪಸ್ಸು ಮಾಡಿದ್ದಾರೆ ಈ ಖರ ದೂಷಣ ಇವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳುಗಳೇ ಅವರೆಲ್ಲ ಸತ್ತಿದಾರಲ್ಲ ಸತ್ತಿದ್ದಾರೆ ಅವರಲ್ಲ ಕಾರಣ್ಯದಲ್ಲಿ ಅವರೆಲ್ಲ ಆಮೇಲೆ ಶೂರ್ಪಣಂಗಿ ಈ ಖರ ದೂಷಣ ತ್ರಿಶೀರ್ಷ ಶೂರ್ಪಣ ಇವರೆಲ್ಲ ಪ್ರತಿನಿತ್ಯ ಸಹಾಯ ಮಾಡಿ ಮೂರು ಜನಕ್ಕೆ ರಾವಣ ಕುಂಭಕರ್ಣ ಮತ್ತು ವಿಭೀಷಣ ಅಪಾರ ಸಾಮರ್ಥ್ಯ ಭರಿತಾರಾದಂತಹ ರಾಕ್ಷಸ ಜಾತಿಯ ಕ್ಷತ್ರಿಯರು ಕುತುಕೊಂಡು ಸಾವಿರಾರು ವರ್ಷ ಹತ್ತತ್ತು ವರ್ಷಗಳ ಗಟ್ಲೆ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ ಮೂರು ಜನರು ಏಕ ಪ್ರಕಾರ ತಪಸ್ಸು ಮಾಡ್ತಾರೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಬ್ರಾಹ್ಮಣ ಜಾತಿ ಕೂಡ ಜೊತೆಯಲ್ಲಿ ತಾಯಿ ರಾಕ್ಷಸಲಾದ್ರಿಂದ ಅದು ಸೇರಿಕೊಂಡಿದೆ ಹೀಗಾಗಿ ತಪಸ್ಸು ಮಾಡ್ತಾ ಇದ್ದಾಗ ಬ್ರಹ್ಮದೇವರು ಹೊರಗೊಡ್ಲಿಕ್ಕೆ ಬಂದಾಗ ಒಬ್ಬೊಬ್ಬರು ಅವನ್ನು ಕೇಳ್ಕೊಳ್ತಾರೆ ಭೀಷಣೆ ಏನೇನೋ ಏನು ಕುಂಭಕರ್ಣ ಏನೋ ಕೇಳ್ಕೊಳಿಕ್ ಹೋಗ್ತಾನೆ ಅದು ನಿರವಧತ್ವ ಹೋಗಿ ಅದು ಏನೇನು ನಿರ್ದಿರ್ ಏನೇನೋ ಆಗಿ ಅದು ನಿದ್ರಾ ತಗೊಂಡ್ಬಿಡ್ತಾನೆ ಕಡೆ ಬರೀ ಭಾರಿ ನಿದ್ರ ಹೊಡಿತರ್ತಾನೆ ರಾವಣ ನಿರವದ್ಧ ಪೂರ್ಣ ಕೇಳ್ಕೊಳ್ತಾನೆ ಇನ್ನು ಅನೇಕ ತರಹದ ವರದಿಂದ ಅಗಿದೇವತೆಗಳನ್ನು ಪೀಡಿಸ್ತಾನೆ ವಿಭೀಷಣ ಏನು ಕೇಳ್ಕೊಳ್ತಾನೆ ಆ ರಾಮಾಯಣದಲ್ಲಿದೆ ಅದು ಕಿಷ್ಕಿಂತಾಕಾಂಡದಲ್ಲೇನೆ ಅದನ್ನು ಅರಣ್ಯಕಾಂಡದ ಕಡೆ ಭಾಗ ಕಿಷ್ಕಿಂತ ಕಾಂಡದ ಆರಂಭವಾಗದೆ ಎಲ್ಲ ಜ್ಞಾನಿಗಳು ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ನಮಗೆ ಇವರ ಜನಸ್ಥಾನದಲ್ಲಿ ರಾಕ್ಷಸರು ಉಪಟಳ ತಡಿಲಿಕ್ಕೆ ಆಗ್ತಾ ಇಲ್ಲ ರಾವಣ ಎಂತು ಏನೇನು ಮಾಡಬೇಕಲ್ಲ ಅಲ್ಲಿ ಬಂದಿದೆ ಅರಣ್ಯಕಾಂಡದಲ್ಲಿ ಬರುವಂತಹ ರಾವಣನ ಪರಿಚಯ ಅಲ್ಲಿದೆ ಋಷಿಗಳು ಮುನಿಗಳು ಮಾಡಿಸ್ತಾರೆ ರಾಮಚಂದ್ರ ದೇವರು ಹಾಗಾಗಿ ಚರಿತ್ರೆ ಹೇಳಿದ್ದಾರೆ ಇವ್ರು ಏನೇನ್ ಮಾಡಿದ್ದ ಯಾರ್ಯಾರು ಏನೇನು ಹೊರ ಕೇಳಿಕೊಂಡು ವಿಭೀಷಣ ಏನ್ ಕೇಳಿಕೊಂಡ ಅದೇ ಚತುರ್ಮುಖ ಬ್ರಹ್ಮದೇವರಲ್ಲಿ ಅವನೊಂದು ಹೊರ ಕೇಳ್ಕೋತಾನೆ ಬೇರೆ ಇನ್ನೇನು ಕೇಳ್ಕೊಳೋದು ಒಂದೇ ವರ ಇವರೆಲ್ಲ ಸಾವಾರು ಹೊರ ಕೇಳ್ಕೊತಾನೆ ಅವನು ಒಂದೇ ಕೇಳ್ಕೊಳೋದು ಎಂಥ ಮಹಾಪತ್ ಕಾಲದಲ್ಲೂ ಕೂಡ ವಿಷ್ಣು ಭಕ್ತಿ ಹೃದಯದಲ್ಲಿ ಹೋಗದೆ ಇರಲಿ ಅಂತ ಕೇಳ್ತಾನೆ ಸಾವಿರಾರು ವರ್ಷ ತಪಸ್ಸು ಮಾಡಿ ಅವ ಕೇಳ್ಕೊಂಡಿದ್ದೇನು ಎಂಥ ಆಪತ್ ಕಾಲದಲ್ಲೂ ಅಧರ್ಮ ಬುದ್ಧಿ ಬರದೇ ಹೋಗಲಿ ವಿಷ್ಣು ಭಕ್ತಿ ಹೋಗದೇ ಇರಲಿ ಅಂತ ಕೇಳ್ಕೊತಾನೆ ಮಹಾನುಭಾವ ಅದನ್ನು ಕೇಳ್ಕೊಂಡಿದ್ದರಿಂದ ಇವತ್ತೂ ಇದ್ದಾನೆ ಚಿರಂಜೀವಿ ಎಲ್ಲ ಆದ ಏನೇನೋ ಅನರ್ಥ ಕೇಳಿದ್ರೆ ರಾವಣ ಕುಂಭಕರ್ಣ ಇಬ್ಬರು ಅವತ್ತೇ ನೆಗೆದು ವಿಷ್ಣುಭಕ್ತಿಯನ್ನು ಕೇಳಿದ ಮಹಾನುಭಾವರು ಪ್ರಹ್ಲಾದರಾಜರು ವಿಭೀಷಣಾದಿ ಚಕ್ರವರ್ತಿಗಳು ಮಾರ್ಕಂಡೇಯರು ಮುಂತಾದವರು ಅರ್ಮೃತ ದೇವರು ವಿಷ್ಣುಭಕ್ತಾಗ್ರಹಿಸಲಲ್ಲಿ ಯಾರಿದ್ದಾರೆ ಇವತ್ತಿಗೂ ಇದ್ದಾರೆ ಅವರಲ್ಲಿ ಅದರ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಡುವುದು ವಿಷ್ಣು ಭಕ್ತಿ ಸದ್ಧರ್ಮನಿಷ್ಠೆ ಸದ್ಧರ್ಮವನ್ನು ಸರಿಯಾದ ಕ್ರಮದಲ್ಲಿ ನಮಗೇನು ದೇವರು ಹೇಳಿದ್ದಾರೆ ಮಾಡಿಕೊಂಡು ಹೋಗಿದ್ದರೆ ನಮಗೇನು ಬೇಕೋ ಅದ ಕೊಡ್ತಾನೆ ನಮಗೂ ಅವನು ಒಪ್ಪಂದ ಅವನಿಗೇನು ಬೇಕೋ ಅದನ್ನು ನಾವು ಮಾಡ್ತೀವಿ ನಮಗೇನು ಬೇಕೋ ಅವ್ನು ಕೊಡ್ತಾರೆ ತಾನುತು ಆಯ್ತು ನಾ ಇನ್ನೇನೇನೋ ತಲಾಟೆ ಮಾಡಿದರೆ ಅಷ್ಟು ಅನುಭವಿಸಲಾಗ್ತಿರುತ್ತೆ ಅನರ್ಥವನ್ನು ಅನುಭವಿಸಬೇಕಾಗಿತ್ತು ಇಲ್ಲಿ ವಿಭೀಷಣ ಚರಿತ್ರೆಯಿಂದಾಗಿ ಬಹಳ ಒಳ್ಳೆ ನೀತಿಯನ್ನು ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಅಂತಹ ವಿಭೀಷಣ ಇಲ್ಲಿ ಬಂದಿರೋ ತೋರಿಸಿದ್ರು ಆದರೆ ವಿಚಿತ್ರ ಅಂತಂದರೆ ಅವನನ್ನು ದೂರ ಇಟ್ಟಿದ್ದಾರೆ ಎಲ್ಲ ಸೇರಿಕೊಂಡ್ರು ಯಾರ್ಯಾರು ಅಲ್ಲಿ ಅರ್ಥಶಾಸ್ತ್ರಾದಿ ಕುಶಲರು ಒಬ್ಬೊಬ್ಬರು ಕೂಡ ಮೇಲ್ನೋಟಕ್ಕೆ ಕವಿಗಳಾದರೂ ಕೂಡ ದೊಡ್ಡ ದೊಡ್ಡ ದೇವತೆಗಳ ಮಕ್ಕಳು ಹಿಂದೆ ಹೇಳಿದಂತೆ ಎಲ್ಲಾ ಶಾಸ್ತ್ರದಲ್ಲಿ ಕುಶರರು ಒಬ್ಬೊಬ್ಬರುಗಳೊಂದಿಗೆ ಹೇಳ್ತಾ ಬರ್ತಾರೆ ಸೈಯಕ್ತಿಕವಾಗಿ ಈ ರೀತಿಯಲ್ಲಿ ಇವನು ಇಲ್ಲಿಂದ ಬಂದಿರುವುದರಿಂದ ಇದು ಯುದ್ಧ ಪ್ರಸಂಗ ನಮಗೂ ಅವ್ರಿಗೂ ವಿರೋಧ ಇದೆ ಮತ್ತೆ ಮೇಲ್ನೋಟಕ್ಕೆ ರಾವಣನಷ್ಟು ನಮಗೇನು ಪಡೆಗಿಡೆ ವ್ಯವಸ್ಥೆ ಯಾವುದು ಇಲ್ಲ ಇಂತಹ ಪ್ರಸಂಗದಲ್ಲಿ ವಿಭೀಷಣನನ್ನು ಸೇರಿಸಿಕೊಂಡ್ರೆ ಏನೇನು ಅನರ್ಥ ಆಗುತ್ತೆ ಅದಕ್ಕೆಲ್ಲ ಹಿಂದೆ ಮುಂದೆ ದೃಷ್ಟಾಂತಗಳನ್ನು ಬಟ್ ಒಬ್ಬೊಬ್ಬರೊಂದಿಗೆ ಕೂಡ ಮಾಡ್ತಾ ಬರ್ತಾರೆ ನೀ ಏನಂತಿಯಪ್ಪ ನೀನಂತೆಪ್ಪ ಗಜ ಗವಯ ಗವಾಕ್ಷ ಪನಸ ಜಾಂಬುವಂತ ಅಂಗದ ನೀಲ ಎಲ್ಲರನ್ನು ಕೇಳ್ತಾ ಬರ್ತಾನೆ ಪರಮಾತ್ಮ ಸುಗ್ರೀವ ಏನಂತ್ಯ ಇಲ್ಲ ಸ್ವಾಮಿ ಬೇಕಾದಾಗ ಈ ಸಂದರ್ಭ ಆಮೇಲೆ ಏನ್ ಬೇಕಾದ್ರೂ ಮಾಡೋಣ ಕರಾವಣನ ಕೊಂದು ಸೀತಾದ ಮಾತೆಯನ್ನು ಕರ್ಕೊಂಡು ಆಮೇಲೆ ಏನ್ ಬೇಕಾದ್ರೂ ವಿಚಾರ ಮಾಡೋಣ ಅಲ್ಲಿ ತನಕ ಅವನು ದೂರ ಇಟ್ಟು ಬಿಡೋಣ ಸೇರಿಸ್ಕೋಬಾರ್ದವನು ನಂತರ ದೂರ ಇಟ್ಟಿರ್ಬೇಕು ಹೀಗೆ ಇವರೆಲ್ಲರ ನಿರ್ಣಯ ಆದರೆ ಕಡೆಗೆ ಅದಾದ್ಮೇಲೆ ಕೇಳ್ತಾನೆ ಪರಮಾತ್ಮ ಬ್ರಹ್ಮಾತ್ಮ ಜೇನ ಬ್ರಹ್ಮಾತ್ಮಜ ಅಂತಂದರೆ ಜಾಂಬವಂತ ಧರ್ಮರಾಜರ ಅವತಾರ ಜಾಂಬವಂತ ಅದು ಚತುರ್ಮುಖ ಬ್ರಹ್ಮದೇವರೇ ಎದೇ ಭಾಗದಿಂದ ಹುಟ್ಟು ಬಂದಿರ್ತಾನಂತ ತುಂಬ ಮುಂಚಿತವಾಗಿಯೇ ಹುಟ್ಟಿರ್ತಾನೆ ಅದಕ್ಕೆ ಬ್ರಹ್ಮಾತ್ಮ ಅಂತ ಅದನ್ನು ನನಗೆ ಆಮೇಲೆ ರವಿಜೇನ ರವಿಜ ಸೂರ್ಯನ ಮಗ ಸುಗ್ರೀವ ಬಲ ಪ್ರಣೇತ್ರ ಬಲವನ್ನು ಪ್ರಚೋದನೆ ನೀಲೇನ ಅಗ್ನಿ ಅವತಾರ ಮೈಂದ ವಿವಿಧಾಂಗದತಾರ ಪೂರ್ವೈ ಮೈದಾ ವಿವಿಧ ಅಂತ ಅಶ್ವಿನಿ ದೇವತೆಗಳ ಅವತಾರ ಇರಿದ್ರು ಕೂಡ ತಾರ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರ ಅವತಾರ ಬೃಹಸ್ಪತ್ಯಾಚಾರ್ಯ ದೇವತಾ ಗುರುಗಳು ಪ್ರತಿಯೊಂದು ಅತಿ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕುವರು ಇವರೆಲ್ಲರೂ ಇವರೇ ಮೊದಲಾದವರು ಸರ್ವೈಷ್ಟ ಶತ್ರು ಸತ್ರು ಸದನಾಪಯಾತೇಷ ಭ್ರಾತ ಗ್ರಹಣ ಯೋಗ್ಯ ಇತಿರೋತ್ಹ ಬೇಕಾದಾಗಿರಲಿ ಈ ಸಮಯದಲ್ಲ ಆತನನ್ನು ಗ್ರಹಣ ಮಾಡಬಾರದು ಗ್ರಹಣಕ್ಕೆ ಯೋಗ್ಯ ಅಲ್ಲೂ ಎಲ್ಲ ಮೇಲೆ ಪರಮಾತ್ಮ ಹನುಮಪ್ಪ ನನ್ ಕೇಳ್ತ ಹನುಮಪ್ಪ ನೀ ಏನಂತಿ ಅಪ್ಪ ನೋಡು ಇವರೆಲ್ಲೇ ಕೇಳ್ತಾ ಇದ್ದಾರೆ ನೀ ಏನಂತಿ ಆಮೇಲೆ ನಿರ್ಣಯ ಪರಮಾತ್ಮ ಪ್ರತಿಯೊಬ್ಬರಿಗೆ ನೀವು ಪ್ರತಿ ಪ್ರಸಂಗದಲ್ಲಿ ನೋಡಬಹುದು ಪ್ರತಿಯೊಬ್ಬರಿಗೆ ಅವಕಾಶ ಕೊಡ್ತಾನೆ ಮನೆಯಲ್ಲಿ ಐಯ್ ನೀವು ಸುಣ್ಣಕೊಡು ಏಯ್ ನೀ ಚಿಕ್ಕ ನೀವು ಸುಣ್ಣಕೊಡು ಹಿಂಗನ್ನಲ್ಲ ರಾಮಾಯಣ ನೋಡಿ ನಾವು ತಿಳಿಯಬೇಕಾದದ್ದು ಮನೆಯಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮಧ್ಯ ಕೇಳಿ ನೋಡ್ಬೋದು ಹುಟ್ಟು ಕೂಸು ಆಟ ಆಡ್ಕೊಂಡು ಬಂತಂತೆ ಎಲ್ಲೋ ಆಟಕ್ಕೆ ಹೋಗಿತ್ತು ಆಟ ಆಡ್ಕೊಂಡು ಬಂತು ಹುಡುಗ ಬಂದು ಕೇಳ್ಕೊಳ್ತಾ ಅಪ್ಪನ ಅಪ್ಪ ಬನ್ನಿ ಇಷ್ಟೊತ್ತಾದ್ರೂ ಊಟಕ್ಕೆ ತಿಲ್ಲ ಇನ್ನೂ ಬಂದ್ರಿ ಬೇಡಪ್ಪ ಸುಮ್ಮನೆ ನೋಡೋರು ಬಂದಿ ಯಾರಲ್ಲೊಟ್ಟಿದ್ರು ಎತ್ತು ತಗೊಂಡಿದ್ವಿ ದುಡ್ಡು ಕೊಟ್ಟಿಲ್ಲ ಇನ್ನು ಸ್ವಲ್ಪ ಮಾತಾಡೋದು ಐತೆ ಮಾತಾಡ್ಬರ್ತೇನೆ ಅವ್ರ ಜೊತೆಯಲ್ಲಿ ದುಡ್ಡು ಮಾತಾಡ್ತಾ ಇದ್ರು ನೋಡ್ತು ಹುಡುಗ ಅಷ್ಟೋ ಎಷ್ಟೋ ಎಷ್ಟೋ ಕೊಡಬೇಕು ಶಟ್ರ್ ಏನು ಕೊಡ್ತೇನೆ ಏನೋ ಆಗಲಿ ಆಗಲಿ ಅವ್ರು ಅಂತ ಇದ್ರು ಅಷ್ಟೊಳಗೆ ಹುಡುಗ ಓಡೋಯ್ತು ಆ ವಯಸ್ಸಿಗೆ ಲೆಕ್ಕಾಚಾರ ಬರ್ತಿತ್ತು ಅದ್ ಲೆಕ್ಕ ನೋಡ್ರಿ ಎಣಸ್ಕೊಂಡು ಬಂದು ನೋಡಿ ಇಷ್ಟಿದೆ ತಗೊಳ್ರಿ ಅಂತ ಹೇಳಿ ಕೊಟ್ಟಿದ್ವಿ ಕೈಗಾಕಿದೆ ಬಹಳ ಖುಷಿ ಮಗು ಅವರಪ್ಪ ಏನಿಟ್ಕೊಂಡ್ರೆ ತಾನು ತಂದು ಕೊಡ್ಬೇಕು ಅಂತ ಇಷ್ಟ ಆಸೆನಾಜವಾಗ್ಲು ಬಹಳ ಪ್ರೀತಿಯಿಂದ ತಗೊಂಡ್ರಂತ ಸ್ವಭಾವ ನೋಡಿದ್ರು ಆ ಮಗು ಮುಖ ಆ ಭಾವನೆ ಎಲ್ಲ ನೋಡಿದ್ರು ಬಹಳ ಪ್ರೀತಿಯಿಂದ ತೊಗೊಂಡು ಹೋದರಂತೆ ಇಷ್ಟು ವಿಚಿತ್ರ ಅಂದರೆ ಅವರು ದುಡ್ಡು ಒದಗಿ ಇನ್ನೊಮ್ಮೆ ಕೊಡ್ತೀನಿ ಅಂತ ಬಂದರೆ ಬೇಡ ಭಟ್ರೆ ನೀವತ್ತು ನಿಮ್ಮ ಹುಡುಗ ಕೊಟ್ಟಲ್ಲ ಸಾಕ್ ಬೇಡ ನಿಮ್ಮಂಥವ್ರಿಗೆ ನಿಮ್ಮನೆಗೆ ನಾ ಸಹಾಯ ಇನ್ನೆಲ್ಲೂ ಮಾಡಲಿ ಇಷ್ಟು ಆ ಪ್ರೀತಿಯಿಂದ ಸಹಾಯ ಮಾಡಿದಾರಲ್ಲ ಸಾಕ್ಷಾ ಅಧಾನವಾದ ಸಲೇವೇ ಬೀಜಛಲೇನ ಪುರುಷಾರ್ಥ ಮಹೋವಿಶಿಷ್ಟ ಮುಂದೆ ಮೋಕ್ಷ ಪುರುಷಾರ್ಥವನ್ನು ಪಡ್ಕೊಂಡಿರಂತೆ ಆ ಸಹಾಯ ಸ್ವಭಾವನಿಂದ ಹೀಗೆ ಪ್ರತಿಯೊಂದು ಅಂದ್ರೆ ಏನು ಆ ಮಗುಗೂ ಗೊತ್ತಾಗ್ತಾ ಇತ್ತು ಏನು ಮುಚ್ಚಿಡ್ತಿರ್ಲಿಲ್ಲ ಅಂತ ಅಂದ್ರೆ ಹಿಂದಿನವರು ಬದುಕು ಎಷ್ಟು ಸರಳವಾಗಿರ್ತಿತ್ತು ಎಷ್ಟು ಪಾರದರ್ಶಕ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಿತ್ತು ಎಲ್ಲ ಮುಚ್ಚಿಟ್ಕೊಳ್ಳೋದು ಗಂಡಂದು ಹೆಂಡತಿ ಗೊತ್ತಿಲ್ಲ ಹೆಣ್ತಿದ್ದ ಗಂಡಂಗೆ ಗೊತ್ತಿಲ್ಲ ಇಬ್ಬರಿಗೂ ಮಗನ ಏನು ಮಾಡ್ತಾನೆ ಅಂತ ಗೊತ್ತಿತ್ತು ಈ ರೀತಿಯಲ್ಲಿ ಅನರ್ಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗೆರೋದು ಒಂದು ಕುಟುಂಬ ಅಂತ ಹಂಚ್ಕೊಳ್ಳೋದು ರಾಮಚಂದ್ರ ದೇವರು ಎಷ್ಟು ಅವಕಾಶ ಪಡೋ ಪ್ರತಿಯೊಬ್ಬರು ಏನಿದ್ರು ಎಲ್ಲ ಮಾತಾಡಬೇಕು ಎಲ್ಲರೂ ಹೇಳಬೇಕು ನಿಂದೇನು ನಿಂದೇನು ಎಲ್ಲರಿಗೂ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟು ಯಾವ ತಪ್ಪು ಯಾವ ಸರಿ ಕಡೆಗೆ ನಿರ್ಧಾರ ತಗೊಳ್ಳೋದು ರಾಮಚಂದ್ರನೇ ಇದು ಒಂದು ಕಡೆಯಲ್ಲ ಇದು ಮುಂದೆ ಒಂದು ಪ್ರಸಂಗದಲ್ಲಿ ಒಂದು ನಾಯಿ ಬಂದು ಮಾತಾಡುತ್ತೆ ನ್ಯಾಯ ಕೇಳಿಕೊಳ್ಳುತ್ತೇನೆ ಪ್ರತಿಯೊಬ್ಬರಿಗೂ ಏನೇನು ಹೇಳ್ತಾರೆ ಕೇಳ್ತಾನೆ ಪರ ಎಲ್ಲರಿಗೂ ಅವಕಾಶ ಕೊಟ್ಟು ಸಾವಕಾಶ ನಿರ್ಣಯ ಮಾಡಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕಾಲ ಕೊಟ್ಟು ನಿರ್ಣಯ ಮಾಡ ಒಬ್ಬರನ್ನು ಕಡೆಗಣಿಸ್ತಾ ಈ ವ್ಯವಸ್ಥೆ ರಾಮಚಂದ್ರ ದೇವರ साम्राज्यदे व्यवस्थे हिंगीरती रामदेव हनुमत ये नद्यप हनुमी अलदेवता भक्त विज्ञा राज्यपल उपभोक्त स्वामी ना अविचिन्न भक्ता ನಾನು ನೋಡ್ಕೊಂಡು ಬಂದಿದ್ದೆ ನಾನು ಹೋಗಿ ಇವತ್ತಲ್ಲ ಇಲ್ಲೇನೋ ನಾಟಕಕ್ಕೆ ಬಂದವನಲ್ಲ ಅಲ್ಲೇ ಅಣ್ಣನನ್ನು ಎದುರು ಹಾಕಿಕೊಂಡಿದ್ದ ಇದರ ಮೇಲೆ ಒಂದು ಸಹಜವಾಗಿ ವಿಷ್ಣು ಭಕ್ತ ಅದರಿಂದಾಗಿ ಆತನನ್ನ ಅದು ಬಲದೇವತಾಯ ರೂಪ ಅಂತ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಇವದೆಲ್ಲ ಸೇರ್ಸ್ಕೊಂಡ್ರೆ ಅವನು ನಮ್ಗೆ ಏನಾದ್ರು ಮೋಸ ಮಾಡಿಬಿಟ್ರೆ ನಮ್ಮ ಬಲ ಕಮ್ಮಿ ಇದೆ ಅದರಿಂದ ಏನಾದ್ರು ನಮಗೆ ತೊಗೊಂಡು ಏನೂ ಆಗಲ್ಲ ಅದು ಬಲದೇವತೆಯ ರೂಪ ಮಾತಾಡ್ತಾರೆ ಆ ವರಿಷ್ಠರು ಅವರು ಹೇಳ್ತಾ ಇರು ಅವನಿಂದ ಏನು ಆಗಲಿಕ್ಕೆ ಸಾಧ್ಯ ಇಲ್ಲ ರಾಮಪದದಲ್ಲಿ ಅತ್ಯಂತ ಭಕ್ತ ಇದ್ದಾನೆ ಇದರ ಮೇಲೆ ಅಣ್ಣನ ಅನ್ಯಾಯಗಳನ್ನ ಅಲ್ಲೂ ಪ್ರತಿಭಟಿಸುತ್ತಾ ಇದ್ದ ಅದು ಉದ್ರೇಕಕ್ಕೇರಿರುವುದರಿಂದಾಗಿ ಅದನ್ನು ನೋಡಲಾರದೆ ಆತನನ್ನು ಕೊಂದಾದರೂ ಸರಿ ಆ ಜಾಗದಲ್ಲಿ ತಾನಿಂತು ಯೋಗ್ಯವಾದ ಸಾಮ್ರಾಜ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾತ್ವಿಕರನ್ನ ಸಾತ್ವಿಕ ಮಾರ್ಗದಲ್ಲಿ ನಡೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಕಾಳಜಿಯಿಂದ ಇಲ್ಲಿಗೆ ಬಂದಿದ್ದಾನೆ ಸುಗ್ರೀವನನ್ನು ಹೇಗೆ ತಂದು ಒಪ್ಸಿದ್ರು ಅದೇ ಥರನೇ ವಿಭೀಷಣನನ್ನು ಒಪ್ಪಿಸಿದ್ರು ವಿಭೀಷಣ ಏನು ಕೊಟ್ಟಿರಲಿಲ್ಲ ಅವರಿಗೆ ಸುಗ್ರೀವನಿಂದ ಏನು ಆಗಬೇಕಾಗಿರಲಿಲ್ಲ ಪ್ರಾಮಾಣಿಕವಾದ ಮಾರ್ಗದಲ್ಲಿದ್ದರೆ ನಮ್ಮ ಬಗ್ಗೆ ರಾಮದೇವರಿಗೆ ಶಿಫಾರಸು ಹನುಮಂತ ದೇವರು ಮಾಡಿದ್ದಾರೆ ನಮ್ಮ ವಕಾಲತ್ತನ್ನು ಅವರು ವಹಿಸಿಕೊಳ್ತಾರೆ ನಾವು ಪ್ರಾಮಾಣಿಕವಾಗಿರಬೇಕಷ್ಟೆ ಇದು ಹನುಮಂತ ದೇವರ ಅತ್ಯದ್ಭುತವಾದ ಗುಣ ಅಂತ ತೋರಿಸಿಕೊ ಆದ್ದರಿಂದ ಗ್ರಹಣ ಯೋಗ್ಯ ಗ್ರಾಹ್ಯ ಅವಶ್ಯವಾಗಿ ಗ್ರಹಣ ಮಾಡಬೇಕಾತನನ್ನ ಸ್ವಾಮಿ ಕರೆಯೋಣನ ಹತ್ತಿರ ಕರೆದು ಕುಡ್ಸ್ಕೊಂಡ್ಬಿಡ್ತಾನೆ ಅಷ್ಟೇ ಇವಳೆಲ್ಲರಿಗೂ ಸ್ವಲ್ಪ ಬೇಸರದ ಹೇಗಾಯಿತು ಸುಮ್ಮನೆ ಕರೀಲಿಲ್ಲ ಉತ್ತರ ಕೊಟ್ಟು ಕರೀತಾನೆ ನೋಡ್ರಿ ನಿಮಗೆಲ್ಲ ಏನು ಸಂದೇಹ ಇದೆ ಸುಗ್ರೀವ ಹೇತುತೈಮ ಸ್ಥಿರಮಾಗ್ರಹೀಷ್ಯೇ ಪಾದ ಪ್ರಪನ್ನವಿದ ಮೇವ ಸದಾ ಉರತಮ್ಮೆ ಅಂತ ಮಾತಾಡಿಬಿಡ್ತಾನೆ ಪರಮಾತ್ಮ ನಾನು ಪಾದ ಹಿಡಿಕೊಂಡವನು ಎಂಥ ಬೇಕಾದ ಅಪರಾಧ ಮಾಡಿರಲಿ ಸ್ವಾಮೀಜಿ ಹೇಳದಂತೆ ಕೇಳಿಕೊಂಡು ಬಿದ್ದಿರ್ತೇನೆ ಇನ್ನು ಮೇಲೆ ಅಪರಾಧ ಮಾಡೋಲ್ಲ ಅಂತ ನನ್ನ ಕಾಲ ಹಿಡಿದರೆ ಇಲ್ಲಿ ತನಕ ಬೇಕಾದ ಮಾಡಿದ್ರು ಇನ್ನು ಮೇಲೆ ಪಾದಾವಲಂಬನೆ ಮಾಡಿದ್ದೇನೆ ನಿನಗೆ ವಿರುದ್ಧ ನಡೆಯೋಲ್ಲ ಅಂತ ನನ್ನ ಕಾಲ ಹಿಡಿದರೆ ಅವಕ್ಕಾದವನಿರಲಿ ಅವನ ಸಂರಕ್ಷಣೆ ಮಾಡುವುದು ನನ್ನ ವರತ ರಾಮದೇವರ ಆಡಿದ ಮಾತು ಬೇಕಾದವನಿರಲಿ ಅವನ ರಕ್ಷಣೆಯನ್ನು ಮಾಡಿದ್ದೇನೆ ಇದು ನನ್ನ ವರತ ಇರೋದರಿಂದಾಗಿ ಹನುಮತಿ ದೇವದೇವ ಸಂಗ್ರಹ್ಯ ತದ್ವಜನಮಾಹ ಯಥೈವ ಪೂರ್ವ ಹಿಂದೆ ಸುಗ್ರೀವನನ್ನು ಹೀಗೆ ಹೇಳಿದ್ದೆ ನಾನು ಯಾಕಪ್ಪ ಸುಗ್ರೀವ ನಿನ್ ಯಾಕೆ ಹೇಳಿದ್ದೆ ಇದೇ ಹನುಮಂತನ ಮಾತಿನಿಂದ ತಾನೇ ನೀವು ಅಣ್ಣ ತಮ್ಮಂದಿ ಇಬ್ಬರನ್ನು ಕಲಸಿ ನಿಮ್ಗೆ ಯಾಜ್ಯನು ಅಂತ ನೋಡಿ ತಕಳಿಗೆ ಹಾಕಿ ಯಾರು ಸರಿ ಯಾರು ತಪ್ಪು ಅಂತ ನೋಡಿದ್ದ ಹನುಮಪ್ಪ ಹೇಳಿದ ಒಪ್ಪು ಅಷ್ಟೇ ಹೋದನು ಅಷ್ಟೇ ಇಲ್ಲೂ ಅದೇ ಹನುಮಂತ ಹೇಳಿದ್ದಾನೆ ಒಪ್ಪಿದ್ದೇನಷ್ಟೇ ಆತನನ್ನು ಗ್ರಹಣ ಮಾಡಿದ್ದೇನೆ ಇದರ ಮೇಲೆ ನನ್ನ ಪಾದಾವಲಂಬನೆ ಮಾಡಿದ್ದಾನೆ ಅಂತಂದರೆ ಅವನು ಬೇಕಾದ ಅಪರಾಧ ಮಾಡಿದ್ರು ಅವನನ್ನು ಉದ್ದಾರ ಮಾಡಿದ್ದೇನೆ ಇದರ ಮೇಲೆ ನೀವೆಲ್ಲ ಏನ್ ತಿಳ್ಕೊತಾ ಇದ್ದೀರಿ ಅವನೇನಾರು ಅಕಸ್ಮಾತ್ ಆಗಿ ನಮಗೂ ಮೋಸ ಮಾಡಿ ನಮ್ ಕಡೆಯಲ್ಲೇ ಪಿತೂರಿ ಮಾಡಿ ರಾಮನ ನೆಲ್ಕು ಆಗೋ ಹಾಗೆ ಮಾಡಿಬಿಟ್ರೆ ನಮ್ಗಳಿಗೆ ಪ್ರಾಣಕ್ಕೆ ಭಯ ಬರುತ್ತೋ ಆಪತ್ತಿದೆಯ ಹೌದಲ್ಲ ನಿಮ್ಮ ಲೆಕ್ಕಾಚಾರ ಅದೇ ಇರಬೇಕು ಇದು ಬಿಟ್ಟರೆ ಬೇರೆ ಹೇಳೋದಕ್ಕೆಲ್ಲದಕ್ಕೂ ಉರಿ ಅದೇನೆ ಈ ಹೊತ್ತಿಗೆ ಶತ್ರು ಸದನದಿಂದ ಬಂದರೆ ನಮಗೆ ದಾರಿ ತಪ್ಪಿಸಬಹುದು ಇಲ್ಲ ಇಲ್ಲ ಈ ಕಡೆ ಹೀಗಿದೆ ಹೀಗಿದೆ ಅಂತ ನಮ್ಮನ್ನೆಲ್ಲ ರಾವಣನಿಗೆ ಸಿಕ್ಕಾಗಿಸುವ ಹಾಗೆ ಅವನಿಗೆ ಬೇಕಾಗುವ ಹಾಗೆ ಅವನು ಫೇವರ್ ಮಾಡಬಹುದು ಅಷ್ಟೇ ಅದೊಂದೇ ನಿಮ್ಮ ಲೆಕ್ಕಾಚಾರ ಈಗೊಂದು ಹೇಳುತ್ತೇನೆ ಈ ಮಾತನ್ನು ಎಲ್ಲ ನೆನಪಿಟ್ಟುಕೊಳ್ಳಿ ಪರಮಾತ್ಮ ಗುಡುಗುತಾ ಮಾತಾಡ್ತಾನೆ ಓಡ ಕಟ್ಟಿ ಹೋಗುತ್ತಂತ ಕಾಲಕ್ಕೆ ಮಾತಾಡುವಾಗ ಗುಡುಗು ತಾಯಿ ನಮ್ಮ ಸ್ವಾಮಿ ಆ ಇದೇ ಸಿಟ್ಟನ್ನು ಮುಂದುವರಿಸ್ತಾನೆ ಮುಂದೆ ಆ ಕಾಲಿಕ ಬಹುಗಂಭೀರನಾಗಿ ಸಬ್ರಹ್ಮಕ ಸುರಗಣ ನಿಮಗೆಲ್ಲ ಏನಿದೆ ಭಯ ಅವರಿವರಿಂದ ಏನಾದರೂ ತೊಂದರೆ ಆಗಬಹುದು ಚತುರ್ಮುಖ ಬ್ರಹ್ಮದೇವರನ್ನು ಎದುರುಗಡೆಯಲ್ಲಿ ಜೊತೆ ಸೇರಿಸಿಕೊಳ್ಳ್ರಿ ಬ್ರಹ್ಮದೇವರನ್ನು ಸೇರಿಸಿಕೊಳ್ಳ್ರಿ ದೇವತೆಗಳಿಂದ ಸೇರಿಕೊಳ್ಳ್ರಿ ದೈತ್ಯರು ಮನುಷ್ಯರು ಎಲ್ಲರೂ ಇಡೀ ಜೀವಜಾತ ಎಲ್ಲವೂ ಸೇರಿ ನನ್ನ ಮೇಲೆ ಆಕ್ರಮಣ ಮಾಡಿದರೂ ನನ್ನೊಂದು ಹೆಬ್ಬೆರಳು ಅಳ್ಳಾಡಿಸಲಿಕ್ಕೆ ಕಿರಿ ಬೆರಳು ಅಳ್ಳಾಡಿಸಲಿಕ್ಕೂ ನಿಮಗೆ ಯಾರಿಗೂ ಆಗೋಲ್ಲ ರಾಮದೇವರ ಆಡಿದ ಮಾತು ಪ್ರಪಂಚ ಒಟ್ಟಾಗಿ ಬಂದರೂ ನನ್ನ ಬೆರಳು ಅಳ್ಳಾಡಿಸಲಿಕ್ಕೂ ಆಗೋಲ್ಲ ಇಷ್ಟಿದ್ದಾಗ ಒಬ್ಬ ಕ್ಷುಲಕ ರಾಕ್ಷಸ ಅವನಿಂದ ನನಗೆ ಭಯ ಇದೆಯೇನು ಅವನಿಗೆ ಇವನು ಅನುಕೂಲ ಮಾಡಿಕೊಟ್ಬಿಡ್ತಾನೇನೋ ಅಂತ ಭಯದಿಂದ ಇವನು ಸಂಗ್ರಹ ಮಾಡಿದ್ರು ಅದನ್ನು ಸಂಗ್ರಹ ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ಗೊತ್ತೇನು ಶುದ್ಧ ಸ್ವಭಾವ ಈತ ಅತ್ಯಂತ ಶುದ್ಧವಾದ ಸ್ವಭಾವದವನು ಅಂತ ನನಗೆ ಗೊತ್ತಿದೆ ಅಂದರೆ ತಾನು ಸರ್ವಜ್ಞ ಒಂದು ಹನುಮಂತನ ಮಾತು ಅಂತ ಗ್ರಹಣ ಮಾಡಿದ್ದೆ ಮತ್ತೊಂದು ಒಂದು ಶುದ್ಧ ಸ್ವಭಾವ ಅಂತ ನನಗೆ ಪರೀಕ್ಷೆ ಇದೆ ಅದಕ್ಕಾಗ ನಾನು ಗ್ರಹಣ ಮಾಡ್ತಾ ಇದ್ದೇನೆ ಅಷ್ಟೇ ಹೇಳಿದ್ದಷ್ಟೇ ಅಲ್ಲ ಅಲ್ಲೇ ಆ ಕಾಲದಲ್ಲಿ ಸ್ವಜನವಿದಾಯ ರಾಜ್ಯ ವಿಶೇಷ ಯತೆ ಸಮುದ್ರದ ತೀರದಲ್ಲೇ ಒಂದೊಳ್ಳೆ ಬಂಡೆಕಲ್ಲನ್ನು ಇಡಿಸಿ ತಾಯ ಎದುರುಗಡೆ ಕೂತಿರಬೇಕು ಪರಮಾತ್ಮ ತಕ್ಕದುಕೊಂಡೇ ಮರಳಲ್ಲೆಲ್ಲ ಕಪೆಗಳಿಗೆ ಹೇಳಿದಂತ ಮರಳಲ್ಲೆಲ್ಲ ರಕ್ತಗಳು ಸಿಗ್ತವೆ ಅಲ್ಲೆಲ್ಲ ರಕ್ತಗಳ ಹೆಗು ಮನ್ರಿ ಅಂತ ಕಫೆ ಚಿಪ್ಪುಗಳನ್ನು ಒಡೆದರದೊಳಗೆ ಮುತ್ತುಗಳು ಸಿಗ್ತವೆ ಅದನ್ನೆಲ್ಲ ಹೆಚ್ಚಿ ರಾಜರಾಜ ತೊಗೊಂಡ್ಬಂದಿರಂತೆ ಸಮುದ್ರ ತೀರ ರತ್ನಾಕರ ರಕ್ತಗಳನ್ನು ಹಾರಿ ಒಳಗಡೆ ಹೊರಳಲ್ಲ ಹೊರಳಲ್ಲಿರುವ ರತ್ನಗಳನ್ನು ಸುರಿದು ಭಾರತದ ತುಟ್ಟ ತುದಿಯಲ್ಲಿ ಲಂಕಾಪಟ್ಟಣದ ಅಧಿಪತಿಯನ್ನಾಗಿ ಪಟ್ಟಾಭಿಷೇಕ ಮಾಡಿಬಿಡ್ತಾನೇನರ್ಥ ಅಲ್ಲಿ ರಾಮನ ಸತ್ತ ವಿಭೀಷಣ ರಾಜನಾದ ಅಂತ ಮುಂದೆ ಏನ್ ನಡೆಯುತ್ತೆ ಅದರಲ್ಟ್ ಆಗೋಯ್ತು ಅಷ್ಟೇ ಅವನಿಲ್ಲ ಪಟ್ಟ ಕೆಟ್ಟ ಪರಮಾತ್ಮ ಆತನಿಗೆ ಕಿರೀಟ ಇಲ್ಲ ಅವೆಲ್ಲ ತ್ಯಾಗ ಮಾಡಬಂದಿದ್ದ ತನ್ನ ಶಲ್ಯ ತೆಗೆದು ಅವನಿಗೆ ಮುಂಡಾ ಸುತ್ತಿಬಿಟ್ಟಂತೆ ಅದೇ ಪೇಟ ಸುತ್ತಿ ಅವನೇ ಅಧಿಪತಿ ಇದ್ದಾನೆ ಅಂತ ಅವನನ್ನು ಎದುರುಗಡೆ ಪಟ್ಟಾಭಿಷೇಕ ಮಾಡಿಸಿಬಿಡ್ತಾನೆ ಸುಗ್ರೀವನ ಕೈಯಲ್ಲೇ ಪಟ್ಟ್ಯಾಭಿಷೇಕ ಮಹೋತ್ಸವವನ್ನು ನಡೆಸಿ ಆ ಕಾಲಕ್ಕೆ ರಾಜ ಅಂತ ರಕ್ಷಸರಿಗೆ ರಾಜ ಯಾರು ಅಂತಂದ್ರೆ ವಿಭೀಷಣ ರಾವಣ ಹೋದ ಅಷ್ಟೇ ಅವನ ಕತೆ ಮುಗೀತು ಇಲ್ಲಾಗಲೇ ಆಗೋಯಿತು ವ್ಯವಸ್ಥೆಯನ್ನು ಮಾಡಿಕೊಂಡು ಕೈತಾಕ ದಾರಿ ಇಷ್ಟಾದ್ರೂ ಈಗ ಸಮುದ್ರ ರಾಜ ಬರಲಿಲ್ಲ ಮೂರು ದಿವಸದ ಒಳಗಡೆ ಈ ಚರ್ಚೆ ಮುಂತಾದ್ರುಗಳು ಪ್ರಕರಣ ನಡೆದಿದೆ ಇಷ್ಟಾದರೂ ಬರಲೇ ಇಲ್ಲ ಆಗ ಅಶೇಷ ಸತಂತ ಎಲ್ಲ ವ್ಯಾಪಾರ ನೀಡಿದ್ದು ಇಷ್ಟಾದ್ರೂ ಕೂಡ ಯಾವಾಗ ಈ ಕಡೆಯಲ್ಲಿ ಲಕ್ಷ ಕೊಡಲಿಲ್ಲ ಸಮುದ್ರ ರಾಜ ಕಣ್ಣು ಕೆಂಪು ಮಾಡಿದ್ದಂತೆ ಪರಮಾತ್ಮ ಭೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಉಬ್ಬು ಹೆಗರಿಸ ಕಣ್ಣು ಕೆಂಪು ಮಾಡಿದ್ದಂತೆ ಇಂಗೇನು ಬಿಲ್ ತಗೊಂಡು ಬಾಣ ಓಡಿ ಹೊಡೆದಿಕ್ಕೆ ಅಂತ ಹೊರಡ್ಬೇಕು ಸಮುದ್ರ ರಾಜ ಓಡ ಬಿಡ್ತಾನೆ ಪತ್ನಿಯಲ್ಲ ಓಡಿ ಬರ್ತಾನಾ ಕಾಲಕ್ಕೆ ರಾತ್ರಿತ್ರೆಯೌದ್ಯಂ ಚುಕ್ರೋಧ ರಕ್ತ ನಯನಂತಂ ಅಬ್ಲಿಗಿಂತ ಹೆದರಿ ಆ ಕಣ್ಣಿನ ದೃಷ್ಟಿಗೆ ಹೆದರಿ ಓಡಿ ಬರೋಣ ಸಕ್ರೋಧ ನಿಂತ ನಯನಂತಹ ತಪ್ಪರಸ್ಯ ಶೋಷ ಕ್ಷಣ ಅದುಪಗತೋ ಧ್ವಜ ಪರಮಾತ್ಮ ಆ ಕ್ರಮದಲ್ಲಿ ಕಣ್ಣು ಬಿಟ್ಟು ಒಂದು ಭಾಗ ಒಣಗೋಯ್ತಂತ ಅಲ್ಲಿದ್ದ ಪ್ರಾಣಿಗಳು ರಾಕ್ಷಸರು ಅಲ್ಲೆಲ್ಲ ರಾಕ್ಷಸ ವಾಸ ಮಾಡ್ತಾ ಇದ್ದಾಗ ಅದರಲ್ಲೂ ಒಂದು ಅರ್ಥ ಇದೆ ಆ ಜಾಗ ನೋಡ್ತಿರ್ಲಿಕ್ಕೇ ಆದಷ್ಟು ಜಾಗ ಮರುಭೂಮಿಯೇ ಆಯ್ತಂತೆ ಥೈಲ್ಯಾಂಡ್ ಆಗಿ ಪ್ರಾಯ ಅದನ್ನೇ ಮಾರುಕಾಂತರ ಅಂತ ಕೂಗ್ತಾರೆ ಅದೇ ಇವತ್ತಿನ ಈ ಇವತ್ತಿನ ಲಂಕಾ ಪಟ್ಟಣ ಅದೇ ಅಂತ ಶ್ರೀಲಂಕಾ ಅಂತ ಅದನ್ನೇ ಕೂಗ್ಬಹುದು ಅಂತ ಅದು ತುಂಬ ಹತ್ತಿರದ ಜಾಗ ಅಲ್ಲ ಪರಮಾತ್ಮ ನೋಡಿದ್ದ ಅಷ್ಟೇ ಯಾಕೆಂದರೆ ಯೋಜನೆ ಇಲ್ಲ ಅಲ್ಲಿ ತನಕ ಈಗಿರೋ ಲಂಕಾ ಪಟ್ಟಣ ಎಷ್ಟು ಅದು ಭಾಳ ಹತ್ತಿರದಲ್ಲಿರೋದು ಪ್ರಾಯ ಮೂವತ್ತು ಕಿಲೋಮೀಟ್ರ್ ಏನು ಅಷ್ಟೇ ಇರೋದು ಇಲ್ಲ अल तनक परमात्म दृष्टि वित्माणी आग समुद्र राज तेल ओडिबरता है ओडिबंध स्तोत्र आचा प्रत्येक भागवत पद्यवे योजना आ पद्यवाल भागवतव योजना तत्वायधियो नवि रजसो जगता है योजना समस्त इतिहास पुराण तुल्य आचार्य ग्रंथ अंत योजना प्रत्येक यादव योजना ತಪ್ಪು ಮಾಡಿಬಿಟ್ಟೆ ಸ್ವಾಮಿ ಕಾರಣ ನಾವು ಜಡಧೀಯ ವರುಣದೇವರಾಡುವ ಮಾತು ನಾವೆಲ್ಲ ದಡ್ರು ನಾವ್ಯಾರು ಅಂತ ನೀನು ಮಾಡುವ ಅನಂತ ವ್ಯಾಪಾರ ನಮಗೆಲ್ಲ ಅರ್ಥ ಆಗುತ್ತೆ ನೀ ಯಾರು ಎಲ್ಲಿ ಏನು ಮಾಡ್ತಾ ಇದ್ದೀಯಾ ಯಾಕೋಸ್ಕರ ಬಂದು ಕೂತಿದೀಯಾ ಆಲೋಚನೆ ನಮ್ಮ ನಮ್ಮ ಸ್ವಾರ್ಥ ನಾವೇನೋ ಕಷ್ಟದಲ್ಲಿರ್ತೇವೋ ಇನ್ನೇ ಈ ಸುಖದ ಅಪೇಕ್ಷೆ ಎರಡಿದೆ ನಮಗೆ ಒಂದು ಕಷ್ಟ ನಿವೃತ್ತಿ ಸುಖ ನಿವೃತ್ತಿ ಸುಖ ಪ್ರಾಪ್ತಿ ಅದಕ್ಕೆ ಏನೋ ಓದ್ತಾ ಇರ್ತೇವೆ ಈ ಕಡೆ ರಕ್ಷಣೆ ಇರೋಲ್ಲ ಹೀಗಾಗಿ ನಿನ್ನೀ ಸೂಕ್ಷ್ಮವೃತ್ತಿ ನಮಗೇನು ಅರ್ಥ ಆಗುತ್ತೆ ಭೂಮನ್ ಕೂಟಸ್ಥಾದಿ ಪ್ರಶಂ ಶಶ್ವದೇಖ ಪ್ರಕಾರನಾಗಿದ್ದರೂ ಕೂಡ ನಮಗೋಸ್ಕರ ಅಂತೂ ಏನೇನೋ ಆಕಾರ ತಗೊಂಡ್ರು ಏನೇನೋ ವ್ಯಾಪಾರ ನಡೆಸಿ ನೀವು ಮಾಡ್ತಾರೆ ನಮಗೇನರ್ಥ ಆಗುತ್ತೆ ಅದರ ಹಿನ್ನೆಲೆ ತ್ವ ಸತ್ವತಃ ಸಾತ್ವಿಕ ಗುಣ ಅಂತೋದರ ಈ ಪ್ರಕೃತಿಯಲ್ಲಿರುವ ಸತ್ವಗುಣದಿಂದಾಗಿ ಸ್ವರಗಣವನ್ನ ದೇವತಾಗಣವನ್ನ ರಜೋಗುಣವನ್ನು ಪ್ರಧಾನವನ್ನಾಗಿ ತುಕೊಂಡು ಮನುಷ್ಯವನ್ನ ತಾರ್ತೀಯತಃ ಮೂರನೇದ್ರಿಂದ ಅಸುರಗಣಗಣ रीत रक्षण बेगसी अद्दारी नमगर्थ आंत नानिष दूर बरग बार्थने काम प्रया जहिमिश्रोवेहोक्य रावण वापि वीरपत् गाय दिग्विजय काम प्रया ನಿಜಾಗ ಸ್ವಾಮಿ ನೀರು ಹೋಗು ನೀ ಏನ್ ಬೇಕಾದ್ರೂ ಮಾಡು ಎಲ್ಲ ಇದೆಲ್ಲ ನೀನದು ನೀನು ಸೊತ್ತು ಇದು ಕಾಮಂಪ್ರಯಾಹಿ ವಿಶ್ರವಸಃ ಅವಮೇಹ ಆ ವಿಶ್ರವಸ ಋಷಿಗಳ ಮಲದಿಂದ ಬಂದದ್ದು ಅಷ್ಟೇ ಇದು ಪುತ್ರ ಅಂತ ಹೇಳಿ ಕಷ್ಟ ಆಗತ್ತೆ ಅವರೊಂದು ಮಲ ಅಂತಂದ್ಬೋದಷ್ಟೇ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿರಲಿಲ್ಲ ಅಂತಂದ್ರೆ ಅವ್ರು ನೀನಂತೂ ಬಿಡ್ತಾರೆ ಅವ್ರ ಮಲ ಅಂತಾರೆ ಅಷ್ಟೆ ಏನೋ ಹುಳಗಳು ಬರ್ತಾವೆ ಬಂದಷ್ಟೇ ಅದು ಧರ್ಮಶಾಸ್ತ್ರದಲ್ಲಿ ಸುಭಾಷಿತ ಕಾರಗಳಲ್ಲ ಅದನ್ನೇ ಅನ್ನೋದು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗ್ಲಿಲ್ಲ ಅಂತಂದರೆ ಅವರ ಮಲನೂತ್ರದಲ್ಲಿ ಬಂದು ಹುಳ ಅಷ್ಟೇ ಯಾತಕ್ಕೂ ಬೆಲೆ ಇಲ್ಲ ಅವನಿಗೆ ಹಾಗಾಗಬಾರ್ದು ಇವನ ಅಂತಹವನಾದ ರಾವಣ ಅದೇ ರೀತಿಯಲ್ಲಿ ಬದುಕಿದ ಅಷ್ಟು ನೀಚ ವೃತ್ತಿಯನ್ನು ತೋರಿಸಿದ ಅದರಿಂದ ಅವರ ಅವಮೇಹ ತ್ರೈಲೋಕ್ಯ ರಾವಣ ಮೂರು ಲೋಕವನ್ನು ಅಳಸ್ತಾ ಅದಕ್ಕೆ ಅವನ ರಾವಣ ರಾವಯ್ಯತೀತಿ ರಾವಣ ಅದರಿಂದ ಅವನನ್ನು ಜಯಿ ಅವನನ್ನು ಸಂಪೂರ್ಣ ನಾಶ ಮಾಡಿ ವೀರಪತ್ನಿ ನನ್ನ ಪತ್ನಿ ಅಂತ ಹೊಡೆದಾಳೆ ಮಹಾನ್ ಬಾಬು ಇವತ್ತು ಅವಳ ಆಕೃತಿಯಲ್ಲಿ ಮುಟ್ಲಿಕ್ಕಾಗಿಲ್ಲ ಅವನ ಕೈಯಲ್ಲಿ ಅಂಥ ವೀರ ಪತ್ನಿಯನ್ನು ಅವಾತ್ಮಿ ಅವಳನ್ನು ಪಡ್ಕೋ ಸ್ವಾಮಿ ಅದಕ್ಕೆ ಸೇತುವ ನನ್ನ ಮೇಲೆ ಸೇತುವೆ ಕಟ್ಟು ನನ್ನನ್ನೇ ಕಟ್ಟಾಕೊಡು ಆ ಕಡೆ ಸಮುದ್ರ ಈ ಕಡೆಗೆ ಬರಬಾರದು ಈ ಕಡೆ ಸಮುದ್ರ ಆ ಕಡೆಗೆ ಬರಬಾರ್ದು ಹಾಗೆ ಸೇತುವೆ ಇವತ್ತು ಅಲೆ ಆ ಕಡೆ ಹೊಡೆದು ಹಿಂಗೆ ಹೋಗುತ್ತೆ ಇವತ್ತಿಗೆಲ್ಲ ವೀಡಿಯೋ ಎಲ್ಲ ಮಾಡಿ ತೋರಿಸ್ತಾರೆ ನೋಡ್ಬೋದು ಆ ಅಲೆ ಆ ಕಡೆ ಈ ಕಡೆಗೆ ಹೊಡೆದು ಮತ್ತೆ ವಾಪಸ್ ಹೋಗುತ್ತೆ ಮಧ್ಯದಲ್ಲಿ ಅಂತ ಅಲ್ಲಿ ಉಂಡರಿಸಿ ಹಾಕಿದ್ದಾರೆ ಪರಮಾತ್ಮ ಅಲ್ಲಿ ಹುಡುಕೊಂಡಿರೋದಷ್ಟೇ ಗಂತ್ ಆ ಕ್ರಮದಿಂದಾಗಿ ಸೇತುವೆಯನ್ನೇ ಕಟ್ಟಿಬಿಡುತ್ತೆ ಸೇತುವೆ ಕಟ್ಟೋದು ಅಂತಂದ್ರೆ ಸಮುದ್ರವನ್ನು ನದಿಯನ್ನು ಕಟ್ಟಿಬಿಡೋದಷ್ಟೇ ಅದರ ವೇಗವನ್ನು ನಿಯಂತ್ರಣ ಮಾಡೋದು ಡ್ಯಾಮ್ ಕಟ್ಟಿಬಿಟ್ರಂತೂ ಪೂರ್ಣ ಕಟ್ಟಿದ ಹಾಗೆ ಇದು ಅದಕ್ಕಿಂತ ಸ್ವಲ್ಪ ವಿಲಕ್ಷಣವಾಗಿರುತ್ತೆ ಆ ರೀತಿಯಲ್ಲಿ ಕಟ್ಟು ಅದು ಹೇಗಿರುತ್ತೆ ಸೇತುವೆ ಅಂತಂದರೆ ಇದು ನಿಜವಾಗಿಯೂ ಕೂಡ ಮುಂದೆ ಬರತಕ್ಕಂತಹ ರಾಜರೆಲ್ಲರೂ ಕೂಡ ನಿನ್ನ ದಿಗ್ವಿಜಯದ ಸಂಕೇತವನ್ನಾಗಿ ದಿಗ್ವಿಜಯದ ಬಾವುಟದಂತೆ ಇದನ್ನು ಕೊಂಡಾಡ್ತಾರೆ ಆಶ್ಚರ್ಯ ಅಂದ್ರೆ ಅವತ್ತು ಹೇಳಿದ ಮಾತನ್ನ ಇವತ್ತು ಪ್ರಧಾನಮಂತ್ರಿ ಅದನ್ನು ಹೇಳ್ತಾರೆ ಆ ಮಾತು ನಮ್ಮ ದೇಶದಲ್ಲಿ ಬಂಧುಗಳನ್ನೂ ತಗೊಂಡು ಹೋಗಿ ಅಲ್ಕರ್ ಮಾಡಿ ತೋರಿಸ್ತೀರಾ ಅಸಯ್ಯ ತಾಜ್ಮಹಲ್ ಅಂತ ಅದಕ್ಕೊಂದು ಸರಿಯಾದ ಇತಿಹಾಸವೇ ಇಲ್ಲ ಅದಕ್ಕೆ ಅದು ತೇಜೋ ಮಹಾಲಯ ಅಂತ ಶೈವರ ದೇವಸ್ಥಾನವನ್ನ ಸುದ್ರಾಲಯಂತ ಹಾಳು ಮಾಡಿಟ್ಟಿದ್ದಾರೆ ಅದಕ್ಕೆ ಒಂದು ಬೆಲೆ ಇಲ್ಲ ಅದಕ್ಕೆ ಯಾರೋ ಪ್ರೇಮಿಗಳು ಅಂತೀರಿ ಏನೇನೋ ಹೇಳ್ತೀರಿ ಕೈ ಕತ್ತರಿಸ್ದ ಬದುಕದ ಸತ್ತ ಏರಿ ಬರೆಯೇ ಕೆಟ್ಟ ಕಥೆಗಳು ಅದಕ್ಕೆ ಆ ನಮ್ಮ ದೇಶದವರು ಅಲ್ಲವೂ ಅಲ್ಲ ಅವ್ರದ್ದು ಯಾರ್ದಾರ್ದು ಅನ್ಯಾಯದ ಕಥೆಗಳನ್ನ ಆ ಪ್ರದೇಶವನ್ನು ಹಾಳು ಮಾಡಿದ್ದನ್ನ ನಮ್ಮ ದೇಶದ ದೊಡ್ಡ ಧ್ವಜ ಅಂತ ತೋರಿಸ್ಕೋತಾರೆ ಅಸಖ್ಯ ಅದೆಲ್ಲ ನೋಡ ತನ್ನ ಪತ್ನಿಯನ್ನ ಕರ್ಕೊಂಡು ಬಂದ ನಿಜವಾದ ಪ್ರೇಮದ ಸಂಕೇತ ತನ್ನ ಪತ್ನಿಯನ್ನ ಕರ್ಕೊಂಡು ಬರಲಿಕ್ಕೋಸ್ಕರವಾಗಿ ರಾಮಚಂದ್ರ ಕಟ್ಟಿದಂತಹ ಅದ್ಭುತವಾದ ಸೇತುವೆ ಇದೆಯಲ್ಲ रावण निकल बल केद्भुतवेत प्रेम संकत्य संकेत शौर्य संकेत ग आचारी मुंबर यमुपेत्य भूपी भूमियन आलोवरेलू कूड़ा यशसो वि गायी दिख्विजय ते यशस ನಿನ್ನ ಇದಿಕ್ವಿಜಿಯಾದ ಅಂತಹ ನಿನ್ನ ಈ ಯಶಸ್ಸನ್ನ ಮುಂದೆ ಬರುವ ಈ ಭೂಮಿಯನ್ನ ಆಳುವವರೆಲ್ಲರೂ ಹೊಗಳುತ್ತಾರೆ ಆಶ್ಚರ್ಯ ಅನ್ಸುತ್ತೆ ಆಚಾರ್ಯರು ಅವತಾಡಿದ ಮಾತು ಮುಂದೆ ಬಂದವರೆಲ್ಲ ನಿನ್ನ ಇದು ಅರ್ಥ ಮಾಡಿಕೊಂಡಿದ್ದಾನೆ ಈ ದೇಶದ ಪ್ರಧಾನಿ ರಾಮಕ್ಷೇತ್ರದ ಪ್ರಧಾನಿ ಒಬ್ಬ ವ್ಯಕ್ತಿ ಇದನ್ನು ಅರ್ಥ ಮಾಡಿಕೊಳ್ತಾನೆ ಜಗತ್ತಿನ ಎಲ್ಲರ ಮುಂದೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಅಂದ್ರೆ ಎಷ್ಟು ಖುಷಿಯಾಗಿತ್ತು ನಿಜವಾಗ್ಲೂ ತುಂಬ ಸಂತೋಷ ಪಡಬೇಕಾದಂಥದ್ದು ಅಂಥವನು ಆಳ್ವಿಕೆಯಲ್ಲಿದ್ದೀವಿ ಅಂತಂದರೆ ನಿಜವಾಗಿಯೂ ಒಂದು ರೀತಿಯಲ್ಲಿ ಹೆಮ್ಮೆ ಪಡಬೇಕಾದಂಥ ಅದಕ್ಕೆ ದೇಶ ಉಳಿದಿದೆ ಎಲ್ಲೆಲ್ಲಿ ಈ ಕರೋನಾ ಪುರೋನಾ ನಾಶ ಮಾಡಿಬಿಟ್ಟಿರೋ ಎಲ್ಲ ರೀತಿಯಲ್ಲೂ ಈ ದೇಶವನ್ನು ಅಂದರೆ ರಾಮದೇವರು ಅಲ್ಲಲ್ಲಿ ಅಲ್ಲಲ್ಲಿ ತನ್ನ ಅನುಗ್ರಹದ ಸಂಕೇತಗಳನ್ನು ಇಟ್ಟಿದ್ದಾನೆ ಎನ್ನುವುದಕ್ಕೆ ಸೂಚನೆ ಯಾವಾಗ ಈ ರೀತಿಯಲ್ಲಿ ಸಮುದ್ರ ರಾಜ ಕೇಳ್ತಿರಲಿಕ್ಕೆ ಕಪಿಶ್ರೇಷ್ಠ ನೆಪ ಮಾಡಿ ತೋರಿಸಿಕೊಡ್ತಾರೆ ಸಮುದ್ರ ರಾಜ ಮುಟ್ಟಿ ಹಾಕಿದರೆ ತೇಲತ್ತೆ ಸಮುದ್ರದಲ್ಲಿ ಕಲ್ಲುಗಳು ಸಮಗ್ರ ತೀರ್ಥಕ್ಷೇತ್ರಗಳಿಂದ ದೊಡ್ಡ ದೊಡ್ಡ ಬಂಡೆಕಲ್ಲಗಳನ್ನು ತಂದು ಅದ್ಭುತವಾದ ಸೇತುವೆಯನ್ನು ನಿರ್ಮಾಣ ಮಾಡಿ ಹೊರಟು ಬಿಡ್ತಾರೆ ಕ್ರಮದಲ್ಲಿ ರಾಮಾಯಣದಲ್ಲಿದೆ ಆಚಾರ್ಯ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಚಿತ್ರಣ ಮಾಡಿದ್ದಾರೆ ಯಾವ ಕ್ರಮದಲ್ಲೂ ಹೋದರೂ ಯುದ್ಧ ಇಲ್ಲಿ ತನಕ ಒಂದು ವಿಶೇಷ ಯುದ್ಧದಲ್ಲಿ ಪ್ರಮುಖ ಅಂಶಗಳನ್ನು ನೋಡಬೇಕಾದ ಆ ಯುದ್ಧ ಕಾಂಡಾದಿಗಳನ್ನು ನೋಡಿಬಿಟ್ರೆ ಮುಂದಿನ ಪ್ರಸಂಗ ಏನು ನಡೆದಿದೆ ಅನ್ನೋದನ್ನು ಮತ್ತೆ ಗಮನಿಸಬಹುದು ಮಾಡಿದ ರಾಮನವಮಿ ಯಥಾಶಕ್ತಿ ಅದನ್ನು ಅವಸರ ಮಾಡೋದು ಬೇಡ ಎಲ್ಲಿ ಯಾವುದಿದೆ ಅದನ್ನು ಯಥಾಶಕ್ತಿ ನೋಡ್ತಾ ರಾಮಿ ದಿವ್ಸ